ಮೂವತ್ತ್ಮೂರು ವಿಶ್ವಜಿತ್ ಯಜ್ಞ ನಭೀಚಂದ್ರನು ದರ್ಶನ ಮಂದಿರದಲ್ಲಿ ದೇವಗುರುಗಳೊಡನೆ ಮಾತನಾಡುತ್ತಾ ಕುಳಿತಿದ್ದಾನೆ ಅರಸನು ಕೇಳಿದನು ಅದೇನು ನೀವು ದೇವತೆಗಳು ಸಪ್ತರ್ಷಿಗಳು ಸಪ್ತರ್ಷಿಗಳನ್ನು ಅಷ್ಟು ಗೌರವಿಸುವುದು ದೇವಗುರುವು ಹೇಳಿದನು ಹಿಂದಿನದೊಂದು ಅಖ್ಯಾಯಿಕೆಯನ್ನು ಇಲ್ಲಿ ಹೇಳಲು ಅಪನೆಯಾಗಬೇಕು ಹಿಂದೆ ಭೂಮಂಡಲದಲ್ಲಿ ಪ್ರತರ್ಧನ ಎಂಬ ಮಹಾರಾಜನಿದ್ದನು ಆತನು ತನ್ನ ಶೌರ್ಯದಿಂದ ಸ್ವರ್ಗವನ್ನು ಗೆದ್ದನು ಆಗ ಇಂದನು ಸುಪ್ರೀತನಾಗಿ ನಿನಗ ವರವನ್ನು ಕೊಡುವೆನು ಕೇಳು ಎಂದನು ಶೌರ್ಯ ಗರ್ವಿತನಾದ ಆ ರಾಜನು ನೀನು ಉತ್ತಮೋತ್ತಮವೆಂದುಕೊಂಡ ವರವನ್ನು ಕೊಡು ಎಂದನು ಆಗ ಇಂದನು ಆತನಿಗೆ ಬ್ರಹ್ಮವಿದ್ಯೆಗಿಂತ ಉತ್ತಮವಾದ ವರವೆಲ್ಲ ತೆಗೆದುಕೋ ಎಂದು ವಿದ್ಯೆಯನ್ನು ಕೊಟ್ಟನು ಮಿಕ್ಕವರು ಗುರುಮುಖದಿಂದ ಅಧ್ಯಯನ ಮಾಡಿ ತಿಳಿದುಕೊಂಡರು ಚಿತ್ರಾಗ್ನಿಯಂತೆ ಇರುವ ಬ್ರಹ್ಮವಿದೆಯ ವಿದ್ಯೆಯು ಸಪ್ತರ್ಷಿಗಳಲ್ಲಿ ಯಾವಾಗಲೂ ಜ್ವಾಲಾಮಾಲ ಸುಂದರವಾಗಿರುವುದು ಇತರರಿಗೆ ಲಭ್ಯವಾದುದರಿಂದ ಖಿಲವೆನ್ನಿಸಿಕೊಂಡಿರುವ ವೇದಭಾಗವು ಅವರಿಗೆ ತಿಳಿದಿರುವುದು ಇತರರು ತಪಸ್ಸಿನಿಂದಲೂ ಅರ್ಜಿಸಲಾರದ ಸ್ಥಿತಿಯು ಅವರಿಗೆ ಸಹಜವಾಗಿ ಸಿದ್ಧವಾಗಿರುವುದು ಇದನ್ನು ಬಲ್ಲ ದೇವತೆಗಳು ಅವರನ್ನು ಗೌರವಿಸು ಗೌರವಿಸುವುದನ್ನು ಬಿಟ್ಟು ಇನ್ನೇನು ಮಾಡಬಲ್ಲರು ನಹುಶನು ನ್ಯಾಯವೆಂಬಂತೆ ತಲೆದೂಗಿ ಹೇಳಿದನು ಇಂದನು ಅವರನ್ನು ಸಾಕ್ಷಾತ್ಕರಿಸಿಕೊಳ್ಳಲು ತಮ್ಮನ್ನು ಆಶ್ರಯಿಸಬೇಕಂತೆ ಅದು ಪದ್ದತಿ ದೇವಾಚಾರ್ಯನಿಗೆ ದೇವರಾಜನ್ನು ಸಲ್ಲಿಸುವ ಗೌರವ ಸರಿ ನಾವು ಅದನ್ನು ಗೌರವಿಸೋಣ ಅವರನ್ನು ಏನು ಕೇಳಬೇಕಾದರೂ ತಮ್ಮ ಮುಖವಾಗಿಯೇ ಕೇಳಬೇಕು ಇಲ್ಲ ಅಂತಹ ನಿಯಮವೇನೂ ಇಲ್ಲ ಅಲ್ಲದೆ ತಾವು ಧರ್ಮಪರಾಯಣರೆಂದು ತಮಗೆ ಎಲ್ಲಲ್ಲಿಯೂ ಸ್ವಾತಂತ್ರ್ಯ ಉಂಟು ದೇವರಾಜನು ಸ್ತುತಿ ಗರ್ಭವಾದ ಈ ಆ ವಾಕ್ಯಗಳನ್ನು ಕೇಳಿ ಹರ್ಷಿತನಾಗಿ ನುಡಿದನು ದೇವಗುರುಗಳು ದಯಮಾಡಿ ನಮಗೆ ಸಪ್ತರ್ಷಿಗಳ ದರ್ಶನವನ್ನು ಮಾಡಿಸಬೇಕು ಮತ್ತು ನಾವು ಅವರೊಡನೆ ಸ್ವಂತಕ್ಕಾಗಿ ಕೆಲವು ಮಾತುಗಳನ್ನು ಆಡಲು ಅರ್ಪಣೆ ಕೊಡಬೇಕು ಆಗಬಹುದು ಎಂದು ಆಸನಸ್ಥಾನಾಗಿ ಧ್ಯಾನದಲ್ಲಿ ಕುಳಿತನು ಸಪ್ತರ್ಷಿಗಳಿಗಾಗಿ ಆಸನಗಳು ಮಧುಪರ್ಕಾದಿಗಳು ಪೂಜಾ ಸಾಧನಗಳು ಸಿದ್ಧವಾದವು ಉತ್ತರಕ್ಷಣದಲ್ಲಿ ದೇವಗುರು ಜಗ್ಗನೆಂದು ಇದೋ ಸಪ್ತರ್ಷಿಗಳು ದಯಮಾಡಿಸುತ್ತಿರುವರು ಎಂದನು ಅರಸನು ಎದ್ದನು ವಾದಕಗಳ ಶಬ್ದವೂ ಕೇಳಿಸಿತು ಸಪತ್ನೀಕರಾದ ಸಪ್ತರ್ಷಿಗಳು ದೃಗ್ಗೋಚರರಾದರು ದೇವಾಚಾರ್ಯನು ಅವರಿಗೆಲ್ಲ ಇಂಧನ ಪರವಾಗಿ ಮಧುಪರ್ಕಾದಿ ಪೂಜೆಯನ್ನು ಒಪ್ಪಿಸಿದನು ಅವರೆಲ್ಲ ಪ್ರಸನ್ನರಾಗಿ ದೇವರಾಜನಿಗೆ ನಮ್ಮಿಂದ ಆಗಬೇಕಾದ ಕೆಲಸವೆಂದೇ ಲೋಕಲೋಕಗಳು ಕ್ಷಮವಾಗಿವೆ ಅಷ್ಟೇ ಎಂದು ಕುಶಲ ಕುಶಲ ಪ್ರಶ್ನಪೂರ್ವಕವಾಗಿ ವಿಚಾರಿಸಿದರು ದೇವರಾಜನು ನಯವೇನ ಭಕ್ತಿಗಳಿಂದ ಆ ಪ್ರಶ್ನಕ್ಕೆ ಉತ್ತರವನ್ನು ಸಲ್ಲಿಸಿ ಮನಸ್ಸಿನಲ್ಲಿ ವಿಚಿತ್ರವಾದ ಕೋರಿಕೆಯೊಂದು ಮರೆತಿದೆ ಅದನ್ನು ಸನ್ನಿಧಾನದಲ್ಲಿ ವಿಜ್ಞಾಪಿಸಬೇಕೆಂದು ತೋರಿತು ತಮ್ಮ ಅಪ್ಪಣೆಯಾದಂತೆ ನಡೆಯುವೆನು ಎಂದನು ಭರದ್ವಾಜರು ವಸಿಷ್ಠರ ನುಡಿದರು ದೇವರಾಜನು ಮನುಷ್ಯೇಂದ್ರನಾಗಿದ್ದಾಗ ಸಂಪಾದಿಸಿದ ಶವನಾಗೃಹವು ಧರ್ಮವನ್ನು ಮಾಡಿಸಿ ಅನನ್ಯ ಭವ್ಯವಾದ ಇಂದ್ರ ಪದವಿಯನ್ನು ಕೊಟ್ಟಿತು ಹಾಗೆ ವಿಶಿಷ್ಟವಾದ ರೀತಿಯಲ್ಲಿ ಧರ್ಮವನ್ನು ಆಚರಿಸಿದ ಮಹಾನ್ ದರ್ಶನ ಸಲ್ಲಾಪಗಳಿಂದ ಸಪ್ತೃಷಿಗಳು ಆನಂದಿಸುವರು ದೇವರಾಜ ನಿನ್ನ ಮನಸ್ಸಿನಲ್ಲಿರುವ ಕೋರಿಕೆಯನ್ನು ಹೇಳಿ ನಮಗೆ ಅದು ಗೊತ್ತಿದೆ ನಮ್ಮಲ್ಲಿ ಒಬ್ಬರೊಬ್ಬರು ಮುಂದಾಗುವುದನ್ನು ತಿಳಿಯಬಲ್ಲೆವು ಆದರೂ ನಿನ್ನ ಬಾಯಿಂದ ಕೇಳಿ ಸುಖಿಸಬೇಕೆಂದಿರುವ ಹೇಳು ದೇವರಾಜನು ಸಪ್ತರ್ಷಿಗಳು ತನ್ನ ಮಾತನ್ನು ಗೌರವಿಸುವವೆಂಬ ನಂಬಿಕೆಯಿಂದ ದೃಢವಾದವಾದರೂ ಸಣ್ಣಗಿರುವ ಗೌರವದ ದನಿಂದ ಹೇಳಿದನು ಕೃಷಿ ಸಾರ್ವಭೌಮರಿಗೆ ಸಾಂಗ ಪ್ರಣಾಮಗಳು ತಮ್ಮೆಲ್ಲರ ಅನುಗ್ರಹದಿಂದ ಮುಖ್ಯವಾಗಿ ಗುರುಕೃಪೆಯಿಂದ ಲಭಿಸಿದೆ ಧರ್ಮಾಚರಣದ ಫಲವಾಗಿ ಎಂದು ತಾವು ಅಪಣೆ ಕೊಟ್ಟಂತೆ ಇಂದ್ರ ಪದವಿಯೂ ಲಭಿಸಿತು ಈಗ ನಡೆದಿರುವ ನಡವಳಿಕೆಗಳಿಂದ ಎಂದಿದ್ದರೂ ಈ ಪದವಿಯನ್ನು ನನಗೆ ತಪ್ಪಿಯೇ ತಪ್ಪಬೇಕು ಆದರೆ ಧರ್ಮಾಯತ್ತವಾಗಿ ಬಂದದ್ದು ದೈವಾಯತ್ತವಾಗಿ ತಪ್ಪಿತು ಎನ್ನುವುದಕ್ಕಿಂತ ನಾನೇ ಸ್ವಾಯತ್ತವಾಗಿ ಇದನ್ನು ತ್ಯಜಿಸಿ ಧರ್ಮವೃದ್ಧಿಯಾಗುವಂತೆ ಮಾಡಿಕೊಳ್ಳಬೇಕು ಎಂದಿರುವೆನು ಅದಕ್ಕೆ ತಮ್ಮ ಅನುಗ್ರಹ ಆಗಬೇಕು ಧರ್ಮಾವೃದ್ದ ಗುರಿಯಾದರೆ ನೀನು ಏನು ಮಾಡಬೇಕೆಂದರೂ ನಮ್ಮ ಬೆಂಬಲ ಹೇಳು ಈ ಪದವಿಯನ್ನು ತ್ಯಜಿಸುವುದಕ್ಕೆ ಮುಂಚೆ ಅತೀಂದ್ರವಾದ ಕಾರ್ಯವನ್ನು ಮಾಡಬೇಕೆಂದಿರುವೆನು ಸರಿ ಹೇಳು ಸಪ್ತಶಿಷಿಕೆಯು ಇಂದನಿಗೆ ಸಲ್ಲುವ ಅತ್ಯಂತ ಗೌರವಗಳಲ್ಲಿ ಒಂದು ಎಂದು ಕೇಳಿದೆನು ಅದನ್ನು ಆತನು ತೇಜೋಹಾನಿ ಆದೀತೆ ಹೆದರಿ ಆರೋಹಿಸುವುದಿಲ್ಲವಂತೆ ಯಾವ ಕಾರ್ಯವನ್ನೂ ಮಾಡದೆ ಮಾಡಿದರೂ ಅದರಿಂದ ತೇಜೋಹಾನಿಯಾಗದೆ ವೃದ್ಧಿಯಾಗುವಂತೆ ಮಾಡಿಕೊಳ್ಳುವ ಸಾಧನವೊಂದುಂಟು ಎಂದು ಕೇಳಿರುವೆನು ಅದನ್ನು ತಾವು ದಯವಿಟ್ಟು ಅನುಗ್ರಹಿಸಬೇಕು ಭರದ್ವಾಜನು ಎಲ್ಲರೂ ಮುಖ ಎಲ್ಲರ ಮುಖಗಳನ್ನು ಮತ್ತೆ ನೋಡಿ ಅವರ ಸಂಯತೆಯನ್ನು ಪಡೆದು ಹೇಳಿದರು ದೇವರಾಜ ಹೌದು ಅಂತಹದೊಂದು ಕ್ರಿಯೆಯುಂಟು ಅದನ್ನೇ ಯಜ್ಞವೆನ್ನುವರು ಯಜ್ಞವೆನ್ನುವರು ನೀವೇನು ಸಪ್ತಿ ಶಿಭಿಕಾರೋಹಣ ಯಜ್ಞ ಮಾಡಿರಬೇಕೆಂದುವೆ ಅದಕ್ಕಾಗಿ ಮಾಡಬೇಕಾದ ಯಜ್ಞವೆಂದರೆ ವಿಶ್ವಜಿತ್ ಯಜ್ಞ ನೀನು ಅದನ್ನು ಮಾಡಬಲ್ಲೆಯಾ ನಾನು ಮಾಡುವೆನೋ ಎಂದು ಅದನ್ನು ನನ್ನಿಂದ ತಾವು ಮಾಡಿಸಬೇಕೆಂದು ಪ್ರಾರ್ಥಿಸಿಕೊಳ್ಳುವೆನು ಶವನ ಮಹರ್ಷಿಗಳು ಅನುಗ್ರಹವು ನಿನ್ನನ್ನು ಕಾದಿದೆ ಅಲ್ಲದೆ ನೀನು ಇಂಧನ ಇಂಧನಾಗುವಾಗ ಪಿತೃಗಳು ಕೊಟ್ಟವರವು ನೀನು ಕೇಳಿದ ರಹಸ್ಯವೆಂಥದೇ ಆದರೂ ಅದನ್ನು ತಿಳಿಸಬೇಕೆಂದು ಪಡೆದುಕೊಂಡವರವೂ ಬೆಂಬಾವಲಾಗಿವೆ ಆದ್ದರಿಂದ ನಿನಗೆ ಆ ವಿಶ್ವದಿತ್ ಯಜ್ಞವನ್ನು ಅದನ್ನು ಮಾಡುವ ಕ್ರಮವನ್ನು ಹೇಳಲೇಬೇಕು ಕೇಳು ನೀನು ಸರ್ವಸ್ವವನ್ನು ನಿನ್ನಲ್ಲಿರುವ ಕರ್ತೃಭೋಕ್ತೃಶಕ್ತಿಯನ್ನು ಸರ್ವ ವ್ಯಾಪಕನಾದ ಮಹಾವಿಷ್ಣುವಿಗೆ ಒಪ್ಪಿಸುವುದೇ ವಿಶ್ವದಿಜ್ ವಿಶ್ವಜಿದ್ಯಜ್ಞ ಅದನ್ನು ಮಾಡಲು ನೀನು ಸಿದ್ಧವಾಗಿರುವೆಯಾ ತಮ್ಮಿಂದ ಅಪ್ಪಣೆ ಆದುದನ್ನು ಮಾಡಲು ಸಿದ್ಧವಾಗಿದ್ದೇನೆ ದೇವರಾಜ ಮಾತು ಪಡುವುದಕ್ಕಿಂತ ಮುಂಚೆ ಚೆನ್ನಾಗಿ ಪರ್ಯಾಲೋಚಿಸು ಸಪ್ತರ್ಷಿ ಶಿಕಾರೋಹಣ ಮಾಡುವನು ಅಹಂಕಾರವನ್ನು ಆ ಅಹಂಕಾರ ಕಾರಣವಾದ ಅಭಿಮಾನವನ್ನು ತ್ಯಾಜಿಸಬೇಕು ಧರ್ಮವಾಗಿ ಏನೇನು ತ್ಯಜಿಸಬಹುದೋ ಅದೆಲ್ಲವನ್ನೂ ತ್ಯಜಿಸುವೆನು ಭರೇ ದೇವರಾಜ ನೀನು ಬಹ ಬಾಹು ಜಾಗೃತನಾಗಿರುವೆ ನಿಜ ನೀನು ಗೃಹಸ್ಥನು ಪತ್ನಿಯೊಬ್ಬನಲ್ಲದ ಪತ್ನಿಯೊಬ್ಬಳದಲ್ಲದೆ ಮಿಕ್ಕೆಲ್ಲವನ್ನು ತ್ಯಜಿಸುವ ಎಂದೆ ಸರಿ ನೀನು ಹೇಳಿದಂತೆಯಾಗಲಿ ನೀನುಜಿತ್ ಯಜ್ಞ ಯಜ್ಞ ಮಾಡಲು ಶತ್ರು ಮಿತ್ರಭೇದವನ್ನು ಬಿಡಬೇಕು ಶತ್ರುಗಳನ್ನು ಗೆದ್ದು ಪದಾಕ್ರಾಂತರನ್ನಾಗಿ ಮಾಡಿ ಅವರನ್ನು ಔದಾರ್ಯದಿಂದ ಮಿತ್ರರನ್ನಾಗಿ ಮಾಡಿಕೊಂಡಿರುವೆನು ಆದ್ದರಿಂದ ಲೋಕವೇ ನನಗೆ ಮಿತ್ರವಾಗಿರುವಾಗ ಶತ್ರು ಮಿತ್ರದ ಭೇದವನ್ನು ನನಗೆ ಕಷ್ಟವಿಲ್ಲ ಆಯಿತು ಇತರರನ್ನು ಗೆದ್ದು ಪದಾಕ್ರಾಂತರನ್ನಾಗಿ ಮಾಡಿಕೊಂಡೆ ನಿನ್ನಲ್ಲಿಯೇ ಸೇರಿಸಿಕೊಂಡು ನಿನ್ನನ್ನು ಪದಾಕ್ರಾಂತನನ್ನಾಗಿ ಮಾಡಿಕೊಂಡ ರಾಗದ್ವೇಷಗಳನ್ನು ಅವುಗಳ ಫಲವಾದ ಸುಖ ದುಃಖಗಳನ್ನು ಬಿಡುವೆಯಾ ಬಿಟ್ಟೆನೆಂದು ಹೇಳಿದರೆ ಸುಳ್ಳು ಅವುಗಳನ್ನು ನಿಯಮಿತ ಮಾಡುವೆನು ನೀನು ಸತ್ಯವಾದಿ ದೇವರಾಜ ಅವುಗಳನ್ನು ಬಿಡುವಲ್ಲಿ ಬಿಡಲಾಗುವುದಿಲ್ಲವೆಂದು ಬಲ್ಲವರು ಅವುಗಳ ವಿಚಾರದಲ್ಲಿ ಉದಾಸೀನರಾಗಿ ಧರ್ಮವನ್ನು ಮಾತ್ರ ಆಚರಿಸುವರು ಅವುಗಳನ್ನು ಬಿಡುವುದೆಂದರೆ ಧರ್ಮಪರಾಯಣನಾಗುವುದು ನೀನು ಆಗಿರುವೆಂದೇ ನಾವು ಇದನ್ನು ಕುರಿತು ಪ್ರಸ್ತಾಪಿಸುವುದು ಇದಿಷ್ಟು ಶಿಬಿರಾರೋಹಣದ ಪೂರ್ವ ಸಿದ್ಧತೆ ಅಹಂಕಾರವನ್ನು ಅರ್ಥಾತ್ ರಾಗದ್ವೇಷಗಳನ್ನು ಬಿಡಲಾರದ ಇಂಗನು ಈ ಶಿಬಿಕಾರೋಹಣವೇ ಬೇಡವೆಂದನು ನೀನು ಪೂರ್ವ ಸಿದ್ಧತೆಯನ್ನು ಪಡೆದಿರುವ ಮಾಡಬಹುದು ತಾವು ಅಪಣೆಯನ್ನು ಕೊಟ್ಟದಕ್ಕಾಗಿ ನಾನು ಕೃತಜ್ಞನಾಗುವನು ಆದರೆ ತಾವೆನ್ನೂ ಒಂದು ವಿಷಯವಾಗಿ ಅಪಣೆ ಕೊಡಿಸಿಲ್ಲ ಆರೋಹಿಸಿದ ಮೇಲೆ ಶಿಬಿಕೆಯಲ್ಲಿರುವಾಗ ಹೇಗಿರಬೇಕು ಎಂಬುದನ್ನು ಕುರಿತು ಹೇಳಿಲ್ಲ ಆಗಲೇ ಕೇಳು ಮಹಾವಿಷ್ಣು ಅಣುರೇಣು ತೃಢ ಕಾಷ್ಟಗಳನ್ನು ವ್ಯಾಪಿಸಿರುವನು ಅಂತರ್ಬಹಿರ್ಗಳನ್ನೆಲ್ಲ ತುಂಬಿರುವನು ಆತನನ್ನು ಧ್ಯಾನ ಮಾಡುತ್ತಾ ಸರ್ವವನ್ನು ಆತನಿಗೆ ಒಪ್ಪಿಸಿ ಇರಬೇಕು ಆಗ ಇದು ವಿಶ್ವಜಿತ್ಯಜ್ಞವಾಗುವುದು ಆತನನ್ನು ಸರ್ವೇಶ್ವರನನ್ನು ಹೃದಯದಲ್ಲಿ ಈಗಲೂ ಧ್ಯಾನಿಸುತ್ತಲೇ ಇರುವೆನು ಎಂದು ಮಹಾರಾಜನು ಹೇಳಿದನು ನೀನು ಧ್ಯಾನಿಸುತ್ತಿರುವುದು ಸುಗುಣ ಮೂರ್ತಿಯನ್ನು ಧರ್ಮದಲ್ಲಿ ಅದೇ ಸರಿ ಆದರೆ ಈ ಶುಭಿಕಾರೋಹಣವು ಇಂದ್ರತ್ವದ ಪರಮಾವಧಿ ಅಲ್ಲಿ ಸಗುಣ ಮೂರ್ತಿಯು ಕರ್ಗಿ ನಿರ್ಗುಣವಾಗಬೇಕು ಆತನನ್ನು ನೋಡುವ ಇಂದ್ರಿಯಗಳೂ ಕರಗಿ ಹೋಗಬೇಕು ಅಥವಾ ಶಾಸ್ತ್ರದ ಮಾತಿನಲ್ಲಿ ಹೇಳುವುದೆಂದರೆ ನೀನು ತ್ರಿಪುಟೀಕರ ತ್ರಿಪುಟಿ ರಹಿತನಾಗಿ ಶಿಬಿಕೆಯನ್ನು ಆರೋಹಣ ಮಾಡಬೇಕು ನಾವು ಶಿಬಿ ವಾಹಕರಾದಾಗ ತ್ರಿಪುಟಿ ಸಹಿತವಾಗಿ ಶಿಬಿಕೆಯಲ್ಲಿ ಯಾರೂ ಕುಳಿತುರುವಂತಿಲ್ಲ ನಾವು ಶಿಬಿಕೆಯನ್ನು ಇಳಿಸಿದಾಗ ತ್ರಿಪುಟಿಯು ಮತ್ತೆ ಜಾಗೃತವಾಗುವುದು ಶಿಬಿಕಾರೋಹಣವಾಗುತ್ತಲೂ ತ್ರಿಪುಟಿ ಇಲ್ಲವಾಗಿ ಶಿಬಿರೋಹಣದಲ್ಲಿ ಅದು ಜಾಗೃತವಾಗುವುದಾದರೆ ನಾನು ಮಾಡಬೇಕಾದ ಕಾರ್ಯವೇನು ನಿಜ ಅಲ್ಲಿ ನಿನಗೆ ಕರ್ತೃತ್ವ ಇಲ್ಲ ಆದರೂ ಶಿಬಿಕೆಯಲ್ಲಿರುವಾಗ ತ್ರಿಪುಟಿಯ ಉದಯವಾದರೆ ಆಗ ಅದರ ನೀನು ಅನುಭವಿಸಬೇಕಾಗುವುದು ಆಗಬಹುದು ಬೃಹಸ್ಪತಿಯು ತಟ್ಟನೆ ವಂದಿಸಿ ವಿನಯದಿಂದ ಕೈ ಮುಗಿದುಕೊಂಡು ಪ್ರಾರ್ಥಿಸಿದನು ಭಗವಾನರಿಂದು ಅನುಗ್ರಹ ಮುದ್ರೆಯಲ್ಲಿದ್ದಾರೆ ದಯವಿಟ್ಟು ತಿಳಿಸಿಕೊಡಬೇಕು ಈ ತ್ರಿಪುಟಿ ತ್ಯಾಗವೆಂದರೇನು ಈ ಶಿಬಿರ ಶಿಭಿಕೋತ್ಸವದಿಂದ ಲೋಕಕ್ಕೆ ಆಗುವ ಉಪಕಾರವೇನು ಸರಿ ದೇವಗುರುಗಳು ಲೋಕಾನುಗ ಲೋಕಾನುಗ್ರಹಾರ್ಥ ಗ್ರಹಾರ್ಥವಾಗಿ ಕೇಳಬೇಕಾದದನ್ನು ಕೇಳಿದರು ಕೇಳೋಣ ಎಂದು ಹೇಳಿದರು ದೇವಗುರುಗಳು ಆಲಿಸಬೇಕು ಜ್ಞಾತೃ ಜ್ಞೇಯ ಜ್ಞಾನ ಎಂಬುದು ತ್ರಿಪುಟಿಯು ಇದರಲ್ಲಿ ಯಾವುದೊಂದನ್ನು ಬಿಟ್ಟರೂ ತ್ರಿಪುಟಿಯು ಇಲ್ಲವಾಗುವುದು ಇದನ್ನು ಮನುಷ್ಯರು ನಿದ್ರಾವಸ್ಥೆಯಲ್ಲಿ ದಿನದಿನವೂ ಅನುಭವಿಸುತ್ತಿರುವರು ತಪ್ಪೋ ತಮೋಗುಣವಶರಾಗಿ ನಿದ್ದೆಯಲ್ಲಿ ಮಾಡುತ್ತಿರುವುದನ್ನು ಸ್ವಸಂಕಲ್ಪಪೂರ್ವಕವಾಗಿ ಜಗತ್ತಿನಲ್ಲಿ ಮಾಡಿದರೆ ಸ್ವಯಂ ಪ್ರಕಾಶನಾಗಿ ನಿಶೇಷವಾಗಿ ಮಹಾವಿಷ್ಣುವಿನಲ್ಲಿ ಲಯವಾಗುವನು ಹಾಗಾಗದಿದ್ದರೆ ತ್ರಿಪುಟಿಯ ಸಹಿತನಾಗಿ ಸರ್ವ ವ್ಯಾಪಕನಾಗಿರುವ ಮಹಾವಿಷ್ಣುವನ್ನು ದೇಶಕಾಲಗಳ ಚೌಕಟ್ಟಿನಲ್ಲಿಟ್ಟು ಇಂದ್ರಿಯಗೋಚರವಾಗುವಂತೆ ಮಾಡಿಕೊಳ್ಳುವೆ ಪ್ರತಿಕೋಪಾಸಕನಾಗುವನು ಅಂಥವನು ಧಾರ್ಮಿಕನಾದರೂ ನಾವು ಹೇಳುವ ಧರ್ಮ ಮೇಘವೆಂಬ ಸಮಾಧಿಗೂ ಆತನಿಗೂ ಬಹಳ ದೂರ ಇನ್ನು ಈ ಮಾತನ್ನು ಇಲ್ಲಿ ಬಿಟ್ಟು ಮುಂದಿನದನ್ನು ಹೇಳೋಣ ಬೀಜವು ತಾನು ಅಂಕುರವಾದಾಗ ತನ್ನ ಪೋಷಕ ದ್ರವ್ಯವನ್ನು ತಾನೇ ತರುವುದು ದೊಡ್ಡದಾದ ಮೇಲೆ ಜೀವಿಕೆಗೆ ಬೇಕಾದ ಆಹಾರವನ್ನು ತಾನೇ ಭೂಮಿಯಿಂದ ಸಂಗ್ರಹಿಸುವುದು ಆದರೂ ಪೋಷಕನು ಆಗಾಗ ಅದಕ್ಕೆ ಬೇಕಾದ ಗೊಬ್ಬರ ನೀರುಗಳನ್ನು ಅದಕ್ಕೆ ಸಿಕ್ಕುವಂತೆ ಮಾಡಿ ಅದರ ವೃದ್ಧಿಗೆ ಕಾರಣನಾಗುವನು ಅಲ್ಲವೇ ಹಾಗೆ ತ್ರಿಲೋಕದಲ್ಲಿರುವ ಪ್ರಾಣಿ ಪ್ರಾಣಿಗೂ ದೇವಮಾನವ ದೇವಮಾನವ ತೀರ್ಯವೆಂಬ ಮೂರು ವರ್ಗಗಳಲ್ಲಿಯೂ ಅವರವರಿಗೆ ಬೇಕಾದ ಸತ್ವಾದಿಗಳನ್ನು ನೀತಿ ನಿಯತಿಯೇ ಅನುಗ್ರಹಿಸಿರುವುದು ಆದರೆ ಕಿಬಿಕಾರೋಹಣ ಸಾಮರ್ಥ್ಯವುಳ್ಳೆ ಯಾವನಾದರೂ ಒಳಹುಟ್ಟಿ ಕ್ಷಿಪಿಕೋತ್ಸವವು ನಡೆಯಿತು ಎಂದರೆ ಧರ್ಮವೃಷ್ಟಿಗಾಗಿ ಧರ್ಮವೃಷ್ಟಿಯಾಗಿ ಲೋಕತ್ರಯಗಳಿಗೂ ಉದ್ಯಾನದಲ್ಲಿ ಗೊಬ್ಬರ ನೀರು ಚೆಲ್ಲಿದಂತಾಗುವುದು ಎಲ್ಲರಿಗೂ ಮನಸ್ಸು ಉಬ್ಬಿ ತಮೋ ತುಳಿದು ರಜೋಗುಣವನ್ನು ಮೀರಿ ಸತ್ವದತ್ತ ನುಗ್ಗುವುದು ತೃಪ್ತಿಯಾಯಿತು ದೇವಗುರು ದೇವರಾಜರಿಬ್ಬರು ಅತಿಶಯವಾದ ಹರ್ಷ ಹರ್ಷದಿಂದ ಸಪ್ತರ್ಷಿ ಗಣಕ್ಕೆ ನಮಸ್ಕಾರ ಮಾಡಿದ್ದರು ಭರದ್ವಾಜರು ಆ ನಮಸ್ಕಾರವನ್ನು ಅಂಗೀಕರಿಸಿ ಸಪ್ತರ್ಷಿಗಳ ಪರವಾಗಿ ಹೇಳಿದರು ಸಪ್ತರ್ಷಿ ಗಣವು ಧೀರನೊಬ್ಬನು ಹುಟ್ಟಿ ಬಂದಾನೆ ಎಂದು ಕಾದಿದ್ದಿತು ದೇವರಾಜ ನೀನು ನಾವು ವಿಧಿಸಿದ ನಿಯಮಗಳನ್ನೆಲ್ಲ ಒಪ್ಪಿಕೊಂಡಿರುವಾಗಿ ನಾವು ಸಂತೋಷದಿಂದ ಸ್ವಯಂ ಒಂದು ನಿಯಮವನ್ನು ಅಂಗೀಕರಿಸುವು ಕೇಳು ನೀನು ಶಿಬಿಕಾರೋಹಣವು ಒಂದು ದಿವಸ ನಡೆಯಬೇಕೆಂದರೆ ಸಪ್ತರ್ಷಿಗಳು ಈ ಶಿಬಿಕೋತ್ಸವವನ್ನು ಏಳು ದಿನ ಒಂದು ವಾರ ಪರ್ಯಂತರವಾಗಿ ನಡೆಸಲು ಒಪ್ಪುವರು ಲೋಕಲೋಕಗಳಲ್ಲಿರುವವರನ್ನೆಲ್ಲ ಶುಲ್ಕೋತ್ಸವ ಸಂದರ್ಶನ ಸಂದರ್ಶನಾರ್ಥವಾಗಿ ಬರಹ ಬರಮಾಡು ಹೌದು ಹೌದು ದೇವಾಚಾರ್ಯ ಈ ಧರ್ಮಾಭಿಧಿ ನಿನ್ನ ಇಂದನು ಉದ್ದಾರನಾಗುವನು ಈ ಧರ್ಮಾಭಿವೃದ್ಧಿಯಿಂದ ನಿನ್ನ ಇಂದನು ಉದ್ದಾರನಾಗುವನು ನೀವೆಲ್ಲರೂ ನಿಮಗೆ ಲಭಿಸುವ ಪುಣ್ಯವನ್ನು ಆತನಿಗೆ ದಾರಿ ಹರಿಯಿರಿ ಮಹಾವಿಷ್ಣುವಿನ ಅನುಗ್ರಹದಿಂದ ಆತನಿಗೆ ಹತ್ಯೆಯು ನಿವಾರಣವಾಗುವುದು ದೇವರಾಜ ದೇವಾಚಾರ್ಯರಿಬ್ಬರಿಗೂ ಆದ ಆನಂದವೂ ಅಷ್ಟಿಷ್ಟಲ್ಲ ದೇವರಾಜನಿಗೆ ಹಿಂದೆ ಶಚಿದೇವಿಗೆ ಹೇಳಿದ್ದ ಬೇಕಾದರೆ ನಾವೂ ಸಹಾಯ ಮಾಡಬೇಕು ಎಂದ ಎಂದ ಮಾತು ನಿಜವಾಯಿತು ಎಂದು ಸಂತೋಷವಾದರೆ ದೇವಾಚಾರ್ಯನಿಗೆ ಮುಂದಿನ ಇಂಧನ ಶುದ್ಧನಾಗಿ ಹಿಂತರಿಗೆ ಬರುವುದಲ್ಲ ಎಂದು ಸಂತೋಷ ಇಬ್ಬರು ತುಂಬಿದ ಸಂತೋಷದಲ್ಲಿ ಸಪ್ತರ್ಷಿಗಳಿಗೆ ಪುನಃ ಪೂಜೆಯನ್ನು ಒಪ್ಪಿಸಿ ತಮ್ಮ ತಮ್ಮ ಇಚ್ಛೆಯಂತೆ ಪ್ರಾರ್ಥನೆ ಮಾಡಿಕೊಂಡು ಮತ್ತೆ ನಮಸ್ಕಾರ ಮಾಡಿದರು ಸಪ್ತರ್ಷಿಗಳು ಅಭಿಷ್ಟ ಸಿದ್ಧಿರಸ್ತು ಎಂದು ಆಶೀರ್ವಾದ ಮಾಡಿ ಅಂತರ್ಧನರಾದರು ಇಬ್ಬರಿಗೂ ತಮಗೆ ಬೇಕಾದವರಿಗೆ ಈ ಸಂತೋಷದ ವರ್ತಮಾನವನ್ನು ಹೇಳಬೇಕೆಂದು ಅವಸರ ಆ ಅವಸರದಲ್ಲಿ ಇಬ್ಬರು ಪರಸ್ಪರ ಬೀಳ್ಕೊಂಡು ನಡೆದರು ದೇವರಾಜನು ವಿರಜಾದೇವಿಗೆ ಎಲ್ಲವನ್ನೂ ಹೇಳಲು ಹೋದರೆ ದೇವಗುರುವು ಶಶಿ ದೇವಿಗೆ ಎಲ್ಲವನ್ನೂ ವರದಿ ಮಾಡಲು ಮನೋವೇಗದಿಂದ ಹೋದನು